ವಾಸುದೇವಶಾಸ್ತ್ರಿಗಳ ಶಿಶಿವರು ವಾಸುದೇವಶಾಸ್ತ್ರಿಗಳು ದೊಡ್ಡಪುಳ್ಳ ಬಳ್ಳಾಪುರವರೆಂದು ಕೇಳಿದ್ದೇನೆ ಅವರಿಗೆ ಶ್ರೀಮನ್ ಮಹಾರಾಜರು ವಿದ್ಯಾನಿಧಿ ಎಂಬ ಪ್ರಶಸ್ತಿಯನ್ನು ಕೊಟ್ಟಿದ್ದರು ಮೈಸೂರಿನ ವಿದ್ಯಾನಿಧಿ ಶ್ರೇಣಿಯಲ್ಲಿ ಬಹುಶಃ ಅವರೇ ಪ್ರಥಮರು ಅವರಿಗೆ ಜಗನ್ವಿಥ್ಯಾ ವಾಸುದೇವಶಾಸ್ತ್ರಿಗಳೆಂದು ಪ್ರಕಾ ಪ್ರಖ್ಯಾತಿ ಬಂದಿತ್ತು ಶೃಂಗೇರಿ ಜಗದ್ಗುರುಗಳ ಸನ್ನಿಧಿಯ ವಿದ್ವತ್ ಪರಿಷತ್ತಿನಲ್ಲಿ ವಾಕ್ಯಾರ್ಥ ನಡೆದಾಗ ವಾಸುದೇವಶಾಸ್ತ್ರಿಗಳವರು ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಎಂಬ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿ ಜಗನ್ ಮಿಥ್ಯಾವಾದವು ಪ್ರಮಾಣವತ್ತಾದದ್ದೆಂದು ಶ್ರುತಿಯುಕ್ತಿಗಳಿಂದ ಸಾಧಿಸಿದರು ಆಗ ಅವರು ತೋರಿದ ಪಾಂಡಿತ್ಯವನ್ನು ವಾಗ್ವೈಖರಿಯನ್ನು ಜಗದ್ಗುರುಗಳು ಮೆಚ್ಚಿಕೊಂಡು ಜಗನ್ಮಿಥ್ಯಾ ವಾಸುದೇವಶಾಸ್ತ್ರಿಗಳು ಎಂದು ಪ್ರಶಂಸೆ ಮಾಡಿದರಂತೆ ಶಿಷ್ಯ ಸಮುದಾಯ ವಾಸುದೇವಶಾಸ್ತ್ರಿಗಳು ತರ್ಕ ವ್ಯಾಕರಣ ಮೀಮಾಂಸಾ ಶಾಸ್ತ್ರಗಳಲ್ಲಿ ಅಪ್ರತಿಮರಾಗಿದ್ದರು ಬೆಂಗಳೂರಿನಲ್ಲಿ ಪ್ರಸಿದ್ದರಾದ ಪಂಡಿತರಲ್ಲಿ ಬಹುಮಂದಿ ಅವರ ಶಿಷ್ಯರು ಅವರಲ್ಲಿ ಒಬ್ಬಿಬ್ಬರನ್ನು ಕಂಡು ಮಾತನಾಡಿದ ಭಾಗ್ಯ ನನಗೆ ದೊರೆತಿತ್ತು ಅವರಲ್ಲಿ ಮುಖ್ಯರು ಸಾಗೆರೆ ನಾರಾಯಣ ಶಾಸ್ತ್ರಿಗಳು ದೇವನಗೊಂದಿ ನಾರಾಯಣ ಶಾಸ್ತ್ರಿಗಳು ದೊಡ್ಡಬೆಳೆ ನಾರಾಯಣ ಶಾಸ್ತ್ರಿಗಳು ಸೊಂಡೇಕೊಪ್ಪದ ವೆಂಕಟೇಶ ಶಾಸ್ತ್ರಿಗಳು ಬಹುಮಂದಿಯ ಹೆಸರುಗಳು ನನಗೆ ಈಗ ಮರೆತು ಹೋಗಿದೆ ವಾಸುದೇವಶಾಸ್ತ್ರಿಗಳ ಶಿಷ್ಯ ಸಮುದಾಯ ವಿಸ್ತಾರವಾದದ್ದು ದೊಡ್ಡಬೆಳೆ ನಾರಾಯಣ ಶಾಸ್ತ್ರಿಗಳು ದೊಡ್ಡಬೆಲೆ ನಾರಾಯಣ ಶಾಸ್ತ್ರಿಗಳು ಕನ್ನಡ ಸಾಹಿತ್ಯಕ್ಕೆ ಸೇವೆ ಮಾಡಿದ್ದಾರೆ ಜೈವಿನಿ ಭಾರತ ಮೊದಲಾದ ಕನ್ನಡ ಗ್ರಂಥಗಳಿಗೆ ಪ್ರತಿಭದ ಟೀಕಾ ತಾತ್ಪರ್ಯಗಳನ್ನು ರಚಿಸಿದ್ದಾರೆ ಭಗವದ್ಗೀತೆ ವಿವೇಕ ಚೂಡಾಮಣಿ ರಘುವಂಶ ಮುಂತಾದ ಸಂಸ್ಕೃತ ಗ್ರಂಥಗಳಿಗೆ ಟೀಕಾ ತಾತ್ಪರ್ಯಗಳನ್ನು ಬರೆದು ಪ್ರಕಟಿಸಿದ್ದಾರೆ ಕನ್ನಡದಲ್ಲಿ ದೇವರ ಸೇವೆ ಎಂಬ ಪುಸ್ತಕವನ್ನು ಹನುಮನ್ ಹನುಮನ್ನ ನಾಮೃತ ಎಂಬ ಭಜನೆಯ ಪುಸ್ತಕವನ್ನು ಇನ್ನೂ ಅನೇಕ ಸಣ್ಣ ಪುಸ್ತಕಗಳನ್ನು ಬರೆದಿದ್ದಾರೆ ಆ ಕಾಲದಲ್ಲಿ ಶುದ್ಧ ಬ್ರಹ್ಮ ಪರಾಪರಾಮ ಜಾತಿಯ ಭಜನೆಗಳು ಜನಪ್ರಿಯವಾಗಿದ್ದವು ಅದನ್ನನುಸರಿಸಿ ದೊಡ್ಡಬೆಲೆ ಶಾಸಿಗಳು ಶಿವಭಜನೆ ಹನುಮೋಮ್ಭಜನೆ ಮೊದಲಾದ ದೇವತಾಭಜನೆಯ ಪುಸ್ತಕಗಳನ್ನು ಬರೆದಿದ್ದಾರೆ ದೊಡ್ಡವೆಲ್ಲ ಶಾಸ್ತ್ರಗಳು ಒಳ್ಳೆಯ ವಾಗ್ಮಿ ವಾಕ್ಯಾಥದಲ್ಲಿ ಧೈರ್ಯಶಾಲಿ ನಾರಾಯಣ ಶಾಸಿಗಳವರು ಶ್ರೀ ಶಿವಗಂಗಾ ಸಂಸ್ಥಾನದ ಆಶ್ರಯದಲ್ಲಿ ಶಾರದಾ ಎಂಬ ಮಾಸಪತ್ರಿಕೆಯನ್ನು ಕೆಲಕಾಲದ ತರುವಾಯ ವಿದ್ಯಾನಂದ ಎಂಬ ಪತ್ರಿಕೆಯನ್ನು ನಡೆಸಿದರು ಆ ಪತ್ರಿಕೆಗಳಲ್ಲಿಯೇ ಮೇಲೆ ಹೇಳಿದ ಗೀತೆ ವಿವೇಕ ಚೂಡಾಮಣಿ ಗ್ರಂಥಗಳು ಮೊದಲು ಪ್ರಕಟವಾದದ್ದು ಉಪಯುಕ್ತ ಗ್ರಂಥಗಳ ಜೊತೆಗೆ ಶಾಸ್ತ್ರ ಪ್ರಸಂಗಗಳನ್ನು ಸಾಹಿತ್ಯದ ಪ್ರಕರಣ ಪ್ರಕರಣಗಳನ್ನು ಪ್ರಕಟಪಡಿಸುತ್ತಿದ್ದರು ಅವರ ಲೇಖನ ಶೈಲಿ ಸಾಮಾನ್ಯ ಜನರನ್ನು ಉದ್ದೇಶಿಸಿದ್ದಾಗಿ ಸರಳವಾಗಿತ್ತು ದೇವನಗೊಂದಿ ನಾರಾಯಣ ಶಾಸ್ತ್ರಿಗಳು ದೇವನಗೊಂದಿ ನಾರಾಯಣ ಶಾಸ್ತ್ರಿಗಳವರಲ್ಲಿ ನಾನು ಕೊಂಚಕಾಲ ತರ್ಕಶಾಸ್ತ್ರ ಪಾಠ ಮಾಡುತ್ತಿದ್ದೆ ಅವರಿಗೆ ಅನುಪಪತ್ತಿ ಹೆಚ್ಚಾಗಿದ್ದದ್ದು ನನ್ನ ತಿಳುವಳಿಕೆಗೆ ಬಂದಿತು ನಾನು ಅರಮನೆಯ ಕಂಟ್ರೋಲರ್ ಬಿ ರಾಮಕೃಷ್ಣ ಈ ವಿದ್ವಾಂಸರ ಸಂಗತಿಯನ್ನು ತಿಳಿಸಿ ಪತ್ರ ಬರೆದೆ ನಾಲ್ಕೈದು ತಿಂಗಳು ಕಳೆಯಿತು ಯಾವ ಉತ್ತರವೂ ಬರಲಿಲ್ಲ ಒಂದು ದಿನ ಮಧ್ಯಾಹ್ನ ನಾನು ಗುಂಡೋಪನ್ ಬೀದಿಯಲ್ಲಿ ಕರ್ನಾಟಕ ಪತ್ರಿಕೆಯ ಕಾರ್ಯಾಲಯದಲ್ಲಿ ಏನೋ ಕೆಲಸ ಮಾಡುತ್ತಾ ಕುಳಿತಿದ್ದೆ ಅಲ್ಲಿಗೆ ದೇವನಗೊಂದಿ ಶಾಸ್ತ್ರಿಗಳವರು ದಯ ಮಾಡಿಸಿದರು ಕೈಯಲ್ಲಿ ಒಂದು ಲಕೋಟೆ ಹಿಡಿದು ನಿಂತಿದ್ದರು ನಾನು ಹೇಳಿದೆ ಕೊಡಬಹುದಲ್ಲ ತೆಲಗಿನಲ್ಲಿ ನೀವು ನನಗಿಂದಾಚಿಕ್ ಅವರು ನಾನು ನಿಮಗೆ ನಮಸ್ಕಾರ ಮಾಡಬೇಕೆಂದು ಎನಿಸುತ್ತದೆ ಅವರ ಮುಖ ಆಗ ಧೈನ್ಯವನ್ನು ತಾಳಿತ್ತು ಕಣ್ಣಿನಲ್ಲಿ ನೀರು ಬರುವಂತಿತ್ತು ನಾನು ಅವರ ನಮಸ್ಕಾರ ಪ್ರಯತ್ನವನ್ನು ತಡೆದು ಕೇಳಿದೆ ಏನು ಸಮಾಚಾರ ಅವರು ಲಕೋಟೆಯನ್ನು ನನ್ನ ಕೈಯಲ್ಲಿಟ್ಟು ನೋಡ ಹೇಳಿದರು ಅದರಲ್ಲಿ ಅರಮನೆಯಿಂದ ಒಂದು ಕಾಗದ ಬಂದ ವಿದ್ವಾನ್ ದೇವನಗುಂದಿ ನಾರಾಯಣ ಶಾಸಿಗಳವರನ್ನು ವಿದ್ವಾಂಸರನ್ನಾಗಿ ನಿಯಮಿಸಿದೆ ನಾನು ರಾಮಕೃಷ್ಣ ರಾಯರನ್ನು ಮನಸಾ ವಂದಿಸಿ ಕೇಳಿದೆ ನಿಮಗೆ ಇದರಿಂದ ಏನು ಪ್ರಯೋಜನ ತಿಂಗಳಿಗೆ ತಿಂಗಳು ತಿಂಗಳಿಗೆ ಐದು ಅಥವಾ ಆರು ರೂಪಾಯಿ ಬರುತ್ತದೆ ಅಷ್ಟೇನೆ ಇದಕ್ಕೆ ಇಷ್ಟು ದೊಡ್ಡ ರಗಳೇನು ಅವರು ಆಗ ಹೇಳಿದ್ದರಲ್ಲಿತ್ತು ಸ್ವಾರಸ್ಯ ಸ್ವಾಮಿ ನಿಮಗಿನ್ನೂ ಚಿಕ್ಕ ವಯಸ್ಸು ನಮ್ಮ ಪರಿಸ್ಥಿತಿ ಎಷ್ಟು ಹೀನವಾಗಿದೆ ಎಂಬುದನ್ನು ನಿಮ್ಮಂತವರು ತಿಳಿದುಕೊಳ್ಳಬೇಕು ನಾನು ಸಾಗ್ಯರೆ ನಾರಾಯಣ ಶಾಸ್ತ್ರಿಗಳವರಲ್ಲಿ ಶಿಷ್ಯನಾಗಿದ್ದೆ ಒಂದು ದಿನ ಮಧ್ಯಾಹ್ನ ನಾನು ಅವರ ಮನೆಗೆ ಹೋದೆ ಅವರು ಮೊಣಕಾಲ ಮೇಲೆ ಕೈಯಿಟ್ಟು ಕೈಯಲ್ಲಿ ತಲೆಯಿಟ್ಟು ಚಿಂತಾಕ್ರಾಂತರಾಗಿ ಕುಳಿತಿದ್ದರು ತಲೆ ಎತ್ತಿ ನನ್ನ ಕಡೆ ನೋಡಲಿಲ್ಲ ಅವರು ಯಾವಾಗಲೂ ನನ್ನನ್ನು ಕಂಡ ಕೂಡಲೇ ಬಾಪಾ ಎನ್ನುತ್ತಿದ್ದರು ಆ ಹೊತ್ತು ನಾನು ಅಲ್ಲಿ ಹೋಗಿದ್ದೆ ಅವರಿಗೆ ತಿಳಿಯಲಿಲ್ಲ ಅವರ ಮನಸ್ಸು ಎಲ್ಲಿಯೋ ನಾನು ಒಂದೆರಡು ನಿಮಿಷ ನೋಡಿ ಬಳಿಕ ಶಾಸ್ತ್ರಿಗಳೇ ಏನು ತಲೆನೋವೆ ಎಂದು ಕೇಳಿದೆ ಅವರು ಆಗ ತಲೆ ನನ್ನ ಕಡೆ ನೋಡಿ ಕೊಂಚನಕ್ಕೂ ಹೌದಪ್ಪ ತಲೆನೋವು ಈ ನನಗೆ ಬಂದಿದೆ ನಾಳೆ ನಿನಗೂ ಕಾದಿದೆ ಎಂದರು ಅದೇನು ಹಾಗೆನ್ನುತ್ತೀರಿ ಎಂದು ನಾನು ಕೇಳಿದೆ ಅವರು ಹೇಳಿದರು ನಾನು ವಾಸುದೇವ ಶಾಸ್ತ್ರಿಗಳವರಲ್ಲಿ ಹನ್ನೆರಡು ವರ್ಷ ತರ್ಕಪಾಠ ಮಾಡಿದೆ ಅದರ ಫಲ ಈ ನಾಳಿದ್ದು ನನ್ನ ತೀರ್ಥರೂಪರ ಶ್ರಾದ್ದ ಅದಕ್ಕೆ ಬೇಕಾದ ಸಾಮಗ್ರಿಯೇ ಏನು ಮಾಡಬೇಕು ಎಂದು ಚಿಂತೆ ಮಾಡುತ್ತಿದ್ದೇನೆ ನನಗೆ ಸಾಲ ಕೊಡುತ್ತಿದ್ದ ಅಂಗಡಿಯವರು ಎಷ್ಟು ಕೊಡಬಹುದೋ ಅಷ್ಟನ್ನು ನನಗೆ ಕೊಟ್ಟು ಮುಗಿಸಿದ್ದಾರೆ ಇನ್ನೂ ಅವರನ್ನು ಸಾಲ ಕೇಳುವ ಹಾಗಿಲ್ಲ ಈಗ ಎಲ್ಲಿಗೆ ಹೋಗಬೇಕು ಎಂಬುದು ಯೋಚನೆ ತರ್ಕಕ್ಕೆ ಬದಲಾಗಿ ಒಂದು ಗುಮಾಸ್ತೆ ಕೆಲಸಕ್ಕೋಸ್ಲು ಸ್ಕೂಲ್ ಮೇಜ್ಟರ ಕೆಲಸಕ್ಕೂ ಸೇರಿಕೊಂಡಿದ್ದರೆ ಇಷ್ಟು ತಲೆನೋವು ಬರುತ್ತಿರಲಿಲ್ಲ ಇದನ್ನು ನೀನು ಈಗಲಾದರೂ ತಿಳಿದುಕೋ ತರ್ಕಶಾಸ್ತ್ರದ ಪ್ರಯೋಜನ ಇಷ್ಟೇ ಮಗು ಸತ್ತಿತು ಅದರ ತೊಟ್ಟಿಲು ಬಟ್ಟೆಯ ವಾಸನೆ ಉಳಿಯಿತು ಶಾಸ್ತ್ರಾಧ್ಯಯನ ಮುಗಿಯಿತು ತಲೆನೋವು ಉಳಿತು ನನ್ನ ಪಾಡು ಅಷ್ಟೇ ಈಗ ಈ ಅರಮನೆಯ ಸಂಬಳವನ್ನು ನನಗೆ ನೀವು ಕೊಡಿಸಿದ್ದರಿಂದ ಒಪ್ಪತ್ತಿನ ಗಂಜಿಯಾದರು ನನಗೆ ಖಂಡಿತವಾಯಿತು ಇದಕ್ಕಾಗಿ ಪರಮೇಶ್ವರನಿಗೆ ಸಹಸ್ರ ನಮಸ್ಕಾರ ದೇವನಗೊಂದಿ ನಾರಾಯಣ ತುಂಬಾ ಮರ್ಯಾದಸ್ಥರು ಆಚರಣೆಷ್ಟರು ಭಿಟ್ಟಿಯಾಗಿ ಮಾತನಾಡುವವರಲ್ಲ ನಾನು ಅವರನ್ನು ಕೊಂಚ ಲಘುವಾಗಿ ಹಾಸ್ಯ ಮಾಡುತ್ತಿದ್ದುದುಂಟು ತಾರ್ಕಿಕರು ವಾಚಾಳಿಗಳು ಬಾಯಿ ಅವರ ಕೀರ್ತಿ ಹೀಗಿರುವಾಗ ತರ್ಕಶಾಸ್ತ್ರ ಪಾರಂಗತರಾಗಿರುವ ನೀವು ಹೇಗೆ ಸಭ್ಯರಾಗಿದ್ದೀರಲ್ಲ ವಿದ್ಯಾನಿಧಿ ವಾಸುದೇವಶಾಸ್ತ್ರಿಗಳ ಮನೆ ದೊಡ್ಡದು ಗುಂಡೋಪದ್ವೀತಿಯಿಂದ ಹಳೆ ತರಗುಪೇಟೆಯವರೆಗೂ ಇತ್ತು ಅಲ್ಲಿ ಹತ್ತಾರು ಮಂದಿ ವಿದ್ಯಾರ್ಥಿಗಳಿಗೆ ವಾಸುದೇವಶಾಸ್ತ್ರಿಗಳು ಭೋಜನ ಮಾಡಿಸಿ ವಿದ್ಯಾದಾನ ಮಾಡುತ್ತಿದ್ದರು ಸಾಮಾನ್ಯವಾಗಿ ಅವರು ತರ್ಕ ವ್ಯಾಕರಣ ಪೂರ್ವ ಮೀಮಾಂಶ ಮೀಮಾಂಸಾ ಉತ್ತರ ಮೀಮಾಂಸಾ ಜ್ಯೋತಿಷ ಈ ಶಾಸ್ತ್ರಗಳನ್ನು ಪಾಠ ಹೇಳುತ್ತಿದ್ದರು ಅವರಲ್ಲಿ ಶಿಷ್ಯರಾಗಿದ್ದವರೆಲ್ಲ ಒಳ್ಳೆಯ ಪಂಡಿತರೆಂದು ಹೆಸರುವಾಸಿಯಾದವರು ವಾಸುದೇವಶಾಸ್ತ್ರಿಗಳು ವೆಲನಾಡು ಎಂಬ ಪಂಗಡಕ್ಕೆ ಸೇರಿದವರು ಅವರ ಬಂಧುಗಳಲ್ಲಿ ಪ್ರಸಿದ್ಧ ಮುದ್ರಣಾಲಯ ಪ್ರಕಟಣಾಲಯಗಳ ಸ್ವತ್ತುಗಾರರಾದ ವಿಬಿ ಸುಬ್ಬಯ್ಯನವರು ಮುಖ್ಯರು ಈಗಲೂ ವಿಬಿಸುಬ್ಬಯ್ಯ ಅಂಡ್ ಸನ್ಸ್ ಎಂಬ ಸಂಸ್ಥೆ ಅಭಿವೃದ್ಧಿ ಸ್ಥಿತಿಯಲ್ಲಿದೆ ಸುಬ್ರಹ್ಮಣ್ಯ ಶಾಸಿಗಳು ವಾಸುದೇವ ಶಾಸ್ತ್ರಗಳ ಭಾವಮೈದ ಸಿದ್ದಾಂತಿ ಸುಬ್ರಹ್ಮಣ್ಯ ಶಾಸ್ತಿಗಳು ಇವರು ಜ್ಯೋತಿಷ ಶಾಸ್ತ್ರದಲ್ಲಿ ಮಹಾಪ ಪ್ರಖ್ಯಾತರು ಇವರು ಸಿದ್ದರಾಮ ಪುರಾಣ ಮೊದಲಾದ ಕನ್ನಡ ಗ್ರಂಥಗಳಿಗೆ ಟೀಕಾ ತಾತ್ಪರ್ಯಗಳನ್ನು ಬರೆದಿದ್ದಾರೆ ಶೃಂಗೇರಿ ಮಠದ ಆಶಯದಲ್ಲಿ ಪಂಚಾಂಗ ಪ್ರಕಟಣೆ ಮಾಡುತ್ತಿದ್ದರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಸಂಸ್ಕೃತದಲ್ಲಿ ಉಪನಿಷತ್ ಸಾರವೆಂಬ ಅನುವಾದ ಗ್ರಂಥವನ್ನು ಬರೆದಿದ್ದಾರೆ ಉಪನಿಷತ್ತುಗಳ ಮತ್ತು ಬ್ರಹ್ಮಸೂತ್ರಗಳ ತಾತ್ಪರ್ಯವನ್ನು ಸಂಗ್ರಹವಾಗಿ ಹೇಳಿದ್ದಾರೆ ಗರಣಿ ವೈಯಾಕರಣಿ ಕೃಷ್ಣಾಚಾರ್ಯರು ಇವರಿಗೆ ಅತ್ಯಂತ ಸ್ನೇಹಿತರು ಸಿದ್ಧಾಂತಿ ಸುಬ್ರಹ್ಮಣ್ಯ ಶಾಸ್ತ್ರಗಳ ಮಕ್ಕಳೇ ಮಹಾ ಮಹೋಪಾಧ್ಯಾಯ ಶಿವಶಂಕರ ಶಾಸ್ತ್ರಿಗಳು ಇವರು ತಮ್ಮ ತಂದೆಯಂತೆ ನಾನಾ ಶಾಸ್ತ್ರವೇತರು ಮತ್ತು ಸಂಸ್ಕೃತ ಕನ್ನಡಗಳೆರಡರಲ್ಲೂ ಮಹಾಪಂಡಿತರು ಶಿವಶಂಕರ ಶಾಸ್ತ್ರಿಗಳು ಶಿವಶಂಕರ ಶಾಸ್ತ್ರಿಗಳವರು ವಿಜಾಪುರದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗ ಇವರು ತಮ್ಮ ಅಧ್ಯಕ್ಷ ಭಾಷಣವನ್ನೆಲ್ಲ ಪದ್ಯರೂಪದಲ್ಲಿ ಮಾಡಿದರೆಂದು ನನ್ನ ಜ್ಞಾಪಕ ಅವರು ಯಾವ ಅಕ್ಷರದಿಂದ ಪ್ರಾರಂಭ ಮಾಡಿ ಕಂದವನ್ನೋ ವೃತ್ತವನ್ನೋ ಬೇರೆ ರೂಪದ ಪದ್ಯವನ್ನು ಲೀಲಾ ಲೀಲಾಜವಾಗಿ ಅವರ ಪ್ರಯೋಗಗಳು ವ್ಯಾಕರಣ ಶುದ್ಧವಾಗಿರುತ್ತಿದ್ದವು ಶಾಸ್ತ್ರ ಸಮ್ಮತವಾಗಿರುತ್ತಿದ್ದವು ಆದರೆ ಶಾಸ್ತ್ರ ಪರಿಚಯವಿಲ್ಲದವರಿಗೆ ಕೊಂಚ ಕಷ್ಟ ಚಿನ್ಮಯ ರೂಪನೀಶನ ಭವಂ ಸಲೇ ರಾಜ ಚಿತ್ತದೋಳ್ ಸನ್ಮತಿ ಸದ್ವಿಧೇಯ ಶಿವಶಂಕರ ಶರ್ಮನಿ ನಾದು ಬುದ್ಧಿ ವಾಸ್ವನ್ಮ ಹನಿಯಲ್ಲ ಹಿದನೋಧಿ ಶಿವಶಂಕರಿ ಶಾಸ್ತ್ರಿಗಳು ಇನ್ನೊಂದು ಪ್ರಯತ್ನ ಮಾಡಿದ್ದರು ವೆಂಕಟೇಶ ಸಹಸ್ರನಾಮ ಶಿವ ಸಹಸ್ರನಾಮ ಲಲಿತಾ ಸಹಸ್ರನಾಮ ಗಣೇಶ ಸಹಸ್ರನಾಮ ಸೂರ್ಯ ಸಹಸ್ರನಾಮ ಈ ಐದು ಪುಸ್ತಕ ಸಹಸ್ರನಾಮಗಳನ್ನು ಆಧಾರವಾಗಿರಿಸಿಕೊಂಡು ಆ ಒಂದೊಂದು ನಾಮದ ಮೇಲೂ ಅದರ ಅರ್ಥವನ್ನು ತೋರಿಸುವಂತೆ ಒಂದು ಪದ್ಯ ಬರೆಯತಕ್ಕದ್ದು ಹೀಗೆ ಒಟ್ಟು ಐದು ಪದ್ಯ ಇದರಲ್ಲಿ ಮೊದಲನೆಯ ಐನೂರು ಎಂಟುನೂರು ಪದ್ಯಗಳನ್ನು ಬೆಂಗಳೂರು ಪ್ರೆಸ್ಸಿನಲ್ಲಿ ಒಳ್ಳೆಯ ನುಣುಪಾ ನುಣು ಉ ಕಾಗದದಲ್ಲಿ ಅಂದವಾಗಿ ಮುದ್ರಣ ಮಾಡಿಸಿದರು ಪದ್ಯಗಳ ಜೊತೆಗೆ ಅಲ್ಲಲ್ಲಿ ಆ ದೇವತಾ ಮೂರ್ತಿಗಳ ಚಿತ್ರಗಳು ಇದ್ದವು ನಾನು ಅದನ್ನು ನೋಡಿದ್ದೆ ಕೆಲಸ ನಡೆಯುತ್ತಿದ್ದಾಗ ಅಬ್ಬಬ್ಬ ಎನಿಸಿತು ಆ ಪಾಂಡಿತ್ಯ ಆ ಧೋರಣೆ ಆ ಎದೆಗಾರಿಕೆ ಮತ್ತು ಆ ಹಠ ಇದನ್ನು ನಾನು ಇನ್ನೆಲ್ಲಿಯೂ ಕಂಡವನಲ್ಲ ಉಪನ್ಯಾಸಕ್ಕೆ ಕುಳಿತರು ಶಾಸ್ತ್ರಿಗಳು ಹಾಗೆಯೇ ಅದ್ಭುತವಾದ ವಾಕ್ಪಟುತ್ವ ಶಾಸ್ತ್ರಿಗಳು ದೈವಜ್ಞರು ಮಂತ್ರ ತಂತ್ರ ಶಾಸ್ತ್ರಿಗಳ ಮರ್ಮವನ್ನರಿತವರು ಸುಬ್ರಹ್ಮಣ್ಯ ಉಪಾಸಕರು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಎಂಎ ಡಿಗ್ರಿ ಪಡೆಯುವುದಕ್ಕಾಗಿ ವ್ಯಾಸಂಗ ಮಾಡಲು ಮದರಾಸಿನಲ್ಲಿ ಕೆಲವು ತಿಂಗಳು ವಶವಾಗಿದ್ದರು ವೆಂಕಟನಾರಾಯಣಪ್ಪನವರದು ಮಹಾನಿಷ್ಠೆ ಓದಿ ಪಾಸ್ ಮಾಡುವ ಗಿಡಿನಲ್ಲಿ ಆಹಾರ ನಿದ್ರೆಗಳನ್ನು ಮೊಟಕು ಮಾಡಿದ್ದರು ಓದು ಬರವಣಿಗೆ ಲೆಕ್ಕ ಈ ತಪಶ್ಚರ್ಯೆಯಲ್ಲಿ ಅವರಿಗೆ ಕಾಯಿಲೆ ಬಂದಿತ್ತು ಎಷ್ಟೋ ವೇಳೆ ಪ್ರಜ್ಞೆ ತಪ್ಪಿರುತ್ತಿತ್ತಂತೆ ಆ ಕಾಲದಲ್ಲಿ ವೆಂಕಟನಾರಾಯಣಪ್ಪನವರ ಮನೆ ಬೆಂಗಳೂರಿನ ಅಲಸೂರುಪೇಟೆಯಲ್ಲಿ ವಿಬಿ ಸುಬ್ಬಯ್ಯನವರ ಮನೆಯ ಸಮೀಪದಲ್ಲಿತ್ತಂತೆ ವೆಂಕಟನಾರಾಯಣಪ್ಪನವರ ಮನೆಯವರು ಪಟ್ಟು ಸುಬ್ಬಯ್ಯನವರಿಗೆ ಹೇಳಲಾಗಿ ಅವರು ಶಿವಶಂಕರ ಶಾಸ್ತ್ರಗಳಿಗೆ ವರ್ತಮಾನ ಕೊಟ್ಟರಂತೆ ಆಗ ಶಿವಶಂಕರಶಾಸ್ತ್ರಿಗಳು ವಿಭೂತಿ ಕುಂಕುಮಗಳನ್ನು ಬಿಲ್ವಾಕ್ಷತೆಗಳನ್ನು ಕೊಟ್ಟು ವಾಸಿ ಮಾಡಿದರಂತೆ ಶಿವಶಂಕರ ಶಾಸ್ತ್ರಗಳವರು ಅವರೇ ಹೊಸದಾಗಿ ಒಂದು ಅಷ್ಟಭುಜ ಗಣಪತಿ ಮೂರ್ತಿಯನ್ನು ಸ್ಥಾಪನೆ ಮಾಡಿಸಿದರು ಅಂದು ನಾನು ಹೋಗಿದೆ. ಆ ಅವರಿಂದ ಕಳೆ ಬಂತು ಪ್ರತ್ಯಕ್ಷಾದ್ಭುತ ಷಣ್ಮುಖ ಮೃತ್ಯುಂಜಯ ಶ್ರೀ ಕುಮಾರ ಗಿರಿಶಂಗು ಭಕ್ ಪ್ರಣಮತ ಶಿವಲಿಂಗಂ ಕ್ರೂರ ಗೃಹ ಪೀಡಿತರು ಭೂತಚೇಷ್ಟೆಯಿಂದ ಬಾಧೆ ಕುಷ್ಠಾದಿಗಳಿಂದ ನೊಂದವರು ಈ ಕುಮಾರಸ್ವಾಮಿ ಶೈಲಕ್ಕೆ ಬಂದು ಶಾಸ್ತ್ರಿಗಳವರಿಂದ ಮಂತ್ರತಂತ್ರ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದರು